ಹತ್ತೊಂಬತ್ತು ಹಸುಗಳ ಜೊತೆಯಲ್ಲಿ ಸೂರ್ಯೋದಯವಾದ ಕೊಂಚ ಹೊತ್ತಿನೊಳಗೆ ಅಗ್ನಿಹೊತ್ತವನ್ನು ಮುಗಿಸಿಕೊಂಡು ಆಲಿಂಬಿನಿಯು ಹಾಲು ಕರೆಯುತ್ತಿದ್ದ ಹೋದಳು ಅಂದು ಮಗು ಎಂದಿನಂತೆ ಅಗ್ನಿಮಂದಿರದಲ್ಲಿ ಕುಳ್ಳಿರದೆ ತಾಯಿಯ ಜೊತೆಯಲ್ಲಿ ಗೋಶಾಲೆಗೆ ಹೋದನು ಹಾಲು ಎಲ್ಲವೂ ಮುಗಿಯಲು ಗೋಪಾಲಕನು ಹಸುಗಳ ಆ ಮಂದಿಗೆ ಹಟ್ಟಿ ಹಟ್ಟಿದನು ಹಸುಗಳು ಹೋಗುತ್ತಿರುವಾಗ ಯಾಜ್ಞವೈತಿಯನು ಪ್ರತಿಯೊಂದನ್ನು ಮುಟ್ಟಿ ಮುಟ್ಟಿ ನೋಡಿದನು ಯಾವುವು ಆ ಸ್ಪರ್ಶವನ್ನು ಬೇಡವೆನ್ನಲಿಲ್ಲ ಅವಕ್ಕೆ ಏನೋ ಸುಖಬೋಧವಾಯಿತು ಒಂದು ಗಳಿಗೆ ನಿಂತು ಆ ಕುಮಾರನ ಸ್ವರ್ ಸ್ಪರ್ಶವನ್ನು ಸ್ವೀಕರಿಸಿ ಹೋದವು ಕುಮಾರನು ತಾಯಿ ಬೆನ್ನು ಹೊತ್ತಿ ಅಮ್ಮ ನನಗೊಂದು ಆಸೆಯಾಗಿದೆ ಎಂದನು ತಾಯಿ ವಿಶ್ವಾಸದಿದ್ದ ಏನಪ್ಪಾ ಎಂದಳು ಈ ಹಸುಗಳ ಜೊತೆಯಲ್ಲಿ ಹೋಗಿ ಬರಬೇಕು ಈ ಹಸುಗಳ ಜೊತೆಯಲ್ಲಿ ಹೋಗಿ ಬರಬೇಕು ಹೋಗಬಹುದು ಆದರೆ ಅವು ಬರುವುದು ಸಂಜೆಗೆ ಅದು ನೀನು ಬರೆಯೋ ಹೊಟ್ಟೆ ಸಾಧ್ಯವೇ ಈ ಗೋಪಾಲಕನು ಏನು ಮಾಡುವನು ಅವನು ಈಗ ತಂಗಳು ತಿಂದು ಮಧ್ಯಾಹ್ನಕ್ಕೆ ಬುತ್ತಿಯನ್ನು ತೆಗೆದುಕೊಂಡು ಹೋಗುವನು ನಾನು ಅಯೋಧ ಧೌಮ್ಯರ ಶಿಷ್ಯ ಮಾಡಿದ ಹಾಗೆ ಮಾಡುತ್ತೇನೆ ಹಾಗೆಂದರೇನು ಅವನು ಹಸುಗಳ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಯುತ್ತಿದ್ದಂತೆ ಸದ್ಯಕ್ಕೆ ಪುಣ್ಯಾತ್ಮ ನೀನು ಹಾಗೆ ಮಾಡುವವನೇ ಆದರೆ ಹೋಮಧೇನುವಿನಲ್ಲಿ ಮಾತ್ರ ಹಾಗೆ ಮಾಡಬೇಡ ಯಾಕಮ್ಮ ನೋಡು ಹೋಮಧೇನುವೆಂದರೆ ಅದರ ಹಾಲನ್ನು ದಿನವೂ ಹೋಮಕ್ಕೆ ಉಪಯೋಗಿಸಬೇಕು ಅದಕ್ಕೆ ಮುಂಚೆವೇ ಕರುವ ಕುಡಿಯಬೇಕು ಹೀಗಿರುವಾಗ ಕಚ್ಚಲಿನಲ್ಲಿದ್ದ ಹಾಲನ್ನೆಲ್ಲ ನೀನು ನೀನು ಕುಡಿದು ಬಿಟ್ಟರೆ ನೀನೇ ಕುಡಿದು ಬಿಟ್ಟರೆ ಆ ಕರುವಿನ ಗತಿಯೇನು ಹೋಮಕ್ಕೇನು ಮಾಡುವುದು ಹಾಗಾದರೆ ನೀವು ಈ ಆ ಕೆಂಪು ಹಸುವನ್ನಲ್ಲವೇ ಈ ಸಲ ಹೋಮಧೇನು ಮಾಡಿರಬಹುದು ಅದು ಬೇಡ ಬಿಳಿ ಹಸು ಗಂಗೆಯೋ ಕರಿ ಹಸು ಕಾಳಿಯೋ ಆಗಬಹುದಲ್ಲ ಅಲ್ಲದೆ ಇವತ್ತೊಂದು ಕೆಲಸ ಆಯ್ತಮ್ಮ ಏನು ಹಸುಗಳು ಮಾತನಾಡುತ್ತವೆ ನಾವು ಅವುಗಳನ್ನು ಮುಟ್ಟಿ ಮುಟ್ಟಿ ಕೇಳಿದೆ ನಾನು ನಿಮ್ಮ ಜೊತೆಯಲ್ಲಿ ಕಾವಲಿಗೆ ಬರಲೆ ಎಂದು ಅವು ಒಂದೊಂದು ಹೂಂ ಎಂದುವು ಹೂಂ ಎಂದುವು ನಿನ್ನ ತಲೆ ಹಸುಗಳು ಮಾತನಾಡಿದವು ಎಂದು ಇನ್ನು ಯಾರ ಕೈಯಾದರೂ ಹೇಳಿದರೆ ನಗುತ್ತಾರೆ ನಿಜವಾಗಿಯೂ ಅಮ್ಮ ಅವು ಮಾತನಾಡಿದೆವು ಎಂದರೆ ನಾನು ಸುಳ್ಳು ಹೇಳುತ್ತೀನಿ ಮಗನ ಮುಖವು ಕೆಂಪಾಗಿತ್ತು ಸುಳ್ಳು ಹೇಳುವುದು ಮಹಾಪಾಪ ಎಂದು ನಂಬಿಕೆ ಇರುವವನಂತೆ ಖಚಿತವಾಗಿ ನುಡಿಯುವ ಮಗನನ್ನು ಕಂಡು ಇನ್ನು ವಿಕೋಪಕ್ಕೆ ಹೋಗಿ ಬಿಡಬಾರದೆಂದು ಹಾಗೇನು ನೀನು ಸುಳ್ಳು ಹೇಳುವವನ್ನಲ್ಲ ಆದರೂ ಅವರಿಗೊಂದು ಮಾತು ಹೇಳಿ ಹೋಗುವುದು ಒಳ್ಳೆಯದು ಈ ದಿನ ಅವರು ಅಧ್ಯಾಪನದಲ್ಲಿದ್ದಾರೆ ಸಮಯವಾಗುವುದಿಲ್ಲ ನಾಳೆ ಹೋಗಿವೆಯಂತೆ ನಿನ್ನೊಡನೆ ಹಸುಗಳು ಮಾತನಾಡಿದೆಯೆಂದೆಲ್ಲ ನನಗೂ ಕೇಳಿಸುವಂತೆ ಮಾಡುತ್ತೀಯೋ ಎಂದರು ಎಂದಳು ಮಗನು ಅದು ಬಹ ಸಮ ಬಹು ಸಾಮಾನ್ಯವಾದ ವಿಚಾರವಿದ್ದ ಹಾಗೆ ಅದಕ್ಕೇನು ನಾಳೆ ನಿನ್ನ ಹೋಮ ದೇನುವನ್ನಲ್ಲೇ ಮಾತನಾಡಿಸುತ್ತೇನೆ ನೋಡು ಹಾಗಾದರೆ ನೀನು ಇವತ್ತು ಅವರ ಸಂಗ್ರಹ ಮಾತನಾಡಿ ನನ್ನನ್ನು ಕಳುಹಿಸಮ್ಮ ಎಂದು ಕೈ ಹಿಡಿದುಕೊಂಡು ಅಂಗಲಾಚಿದನು ಮಗನು ಅಂಗಲಾಚುವುದನ್ನು ಕೇ ನೋಡಿ ತಾಯಿಯೋ ಇದಕ್ಕೆ ಇಷ್ಟು ಕೇಳಿಕೊಳ್ಳಬೇಕೇ ಆಗಲಿ ಏನು ಮಹಾ ಇನ್ನು ಹೋಗಿ ನಾನು ಮೊಸರು ಕರೆಯಬೇಕು ನೀನು ಹೋಗಿ ನಡುಮನೆಯಲ್ಲಿ ಕೂತಿರು ಅಧ್ಯಯನವಾಗುತ್ತದೆ ಎಂದು ಹೊರಟು ಹೋದಳು ಅಂದಿನ ಸಂಜೆ ಅಗ್ನಿಕಾರ್ಯ ಮುಗಿದ ಮೇಲೆ ಮಗನು ತಾಯಿಗೆ ಸನ್ನೆ ಮಾಡಿದನು ತಂದೆಯನ್ನು ಕೇಳಿದೆಯಾ ಅಪ್ಪಣೆ ತೆಗೆದುಕೊಂಡೆಯಾ ಎಂಬುದು ಆ ಸಂದೆಯ ಭಾವವಾಗಿತ್ತು ತಾಯಿಯು ಮಗನ ಸನ್ನೆಯನ್ನು ನೋಡಿ ವಿಸ್ಮಯ ಪಡುತ್ತಾ ಗಂಡನೆಗೆ ನಿಮ್ಮ ಮಗನ ನಾಳೆ ಹಸುವರ ಜೊತೆಯಲ್ಲಿ ಹೋಗಬೇಕಂತೆ ಹೋಗಬೇಕಂತೆ ಹಾಗೆಂದರೆ ಅವನನ್ನೇ ಕೇಳಿ ವಿವರ ವಿವರವನ್ನೆಲ್ಲ ಹೇಳುತ್ತಾನೆ ಅಯೋಧ ದೌಮ್ಯರ ಶಿಷ್ಯ ಮಾಡಿದ ಹಾಗೆ ಹಸುವಿನ ಹಾಲು ಕುಡಿದುಕೊಂಡು ಸಂಜೆಗೆ ಮನೆಗೆ ಬರುತ್ತಾನಂತೆ ಏನೆಯಾ ಸಮಾಚಾರ ಏನೂ ಇಲ್ಲ ಇವತ್ತು ನಾನು ಗೋಶಾಲೆಯಲ್ಲಿದ್ದೆ ನೀನು ಯಾಕೆ ನಮ್ಮ ಜೊತೆಯಲ್ಲಿ ಬರಬಾರದು ಎಂದು ಒಂದು ದನಿ ಕೆಡಿಸಿತು ನೋಡಿದೆ ಹಸು ಮಾತು ಮಾತನಾಡಿಸಿದಂತಾಯಿತು ನಿಜವೇ ನೋಡೋಣ ಎಂದು ಹಸುವನ್ನು ಮುಟ್ಟಿ ನಾನು ನಿಮ್ಮ ಜೊತೆಯಲ್ಲಿ ಬರಬರಲ್ಲೇ ಎಂದು ಕೇಳಿದೆ ಪ್ರತಿಯೊಂದು ಬಾಪ ಎಂದುವು ಆದ್ದರಿಂದ ಹೋಗಿ ಬರೆಯುವನು ಎಂದುಕೊಂಡೆ ಆಚಾರ್ಯನು ಗಂಭೀರನಾದನು ಹಸುಗಳು ಬೇಕೆಂದಾಗ ಮೌಲ್ಯವಾಗಿ ಮಾತನಾಡುವು ಎಂದು ಆತನು ಕೇಳಿದ್ದನು ಅಲ್ಲದೆ ಒಬ್ಬ ಯೋಗಿಯ ದರ್ಶನವಾಗಿತ್ತು ಅವ ಆತನಿಗೆ ಆತನು ಜಗತ್ತೆಲ್ಲವೂ ಶಾಂತವಾಗಿ ವಿದ್ಯೆಗೆ ಸಂದನೆ ಇದೆ ಈತನೊಡನೆ ಸಂಭಾಷಣೆ ನಡೆಸಿದ್ದನು ಆತನು ಮಾತನಾಡಿದುದು ಈತ ಈತನಿಗೆ ಚೆನ್ನಾಗಿ ಕೇಳಿಸುವುದು ಈತನು ಅದಕ್ಕೆ ತನ್ನ ಮನಸ್ಸಿನಲ್ಲಿ ಕೊಟ್ಟ ಉತ್ತರ ಆತನಿಗೆ ಕೇಳಿಸುವುದು ಈಗ ನಾವು ಕರ್ಮೇಂದ್ರಿಯದಿಂದ ಈ ವ್ಯಾಪಾರವನ್ನು ನಡೆಸುತ್ತಿದ್ದೇವೆ ಹಾಗೆ ಕರ್ಮೇಂದ್ರಿಯಲ್ಲವೇ ಅಲ್ಲದೆ ಈ ವ್ಯಾಪಾರವನ್ನು ನಡೆಯಬಹುದು ಆ ಜ್ಞಾನೇಂದ್ರಿಯದಲ್ಲಿ ವ್ಯಾಪಾರ ಮಾಡುವುದು ಸಾಮಾನ್ಯರಿಗೆ ಸಾಧ್ಯವಿಲ್ಲವೇನೋ ಕನಸಿನಲ್ಲಿ ಕರ್ಮೇಂದ್ರಿಯಗಳಿಲ್ಲದೆಯೇ ವ್ಯಾಪಾರ ಸಾಧ್ಯವಾಗುವುದು ಅದರಲ್ಲೂ ಜಾಗೃತಿನಲ್ಲಿಯೂ ಸಾಧ್ಯವೇ ಎಂದು ಅನೇಕ ಪ್ರಶ್ನೆಗಳು ಪುಂಖ ಪುಂಖಾವನುವಾಗಿ ಹೊರಟುವು ಅದಕ್ಕೆ ಸಮಾಧಾನವಾದ ಉತ್ತರವು ದೊರೆಯಲಿಲ್ಲವಾದರೂ ಆಚಾರ್ಯನು ಮಗನನ್ನು ಕೇಳಿದನು ಹಾಗಾದರೆ ಬೆಳಗ್ಗೆ ಏನು ತಿಂದು ಹೋಗುತ್ತೀಯೇ ಮಗನು ಏನೋ ಉತ್ತರ ಹೇಳಿದರೆ ತಾಯಿಯ ಮುಖವನ್ನು ನೋಡಿದನು ತಾಯು ನೀನು ದನದ ಹಿಂದೆ ಹೋಗುವವರಂತೆ ತಂಗಳು ತಿಂದು ಹೋಗಬೇಕು ಎಂದಳು ಆಚಾರ್ಯನು ನಿನ್ನ ಮಗನಿಗೆ ಯಾವಾಗಲೂ ಯಾವಾಗಲೂ ತಂಗಳು ಹಾಕಬೇಡ ಅಟ್ಟ ಅಡುಗೆಯಲ್ಲಿ ಪ್ರಾಣವು ಅದು ಬಿಸಿಯಾಗಿರುವವರಿಗೆ ಮಾತ್ರ ಇರುವುದು ಅಂದಾಗ ಪ್ರಾಣವು ಅದನ್ನು ಬಿಡುವುದು ದೇಹದಲ್ಲಿ ನಡೆಯುವ ಕಾರ್ಯಗಳನ್ನೆಲ್ಲ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಪ್ರಾಣದಿಂದಲೇ ನಡೆಯುವುದು ಇತ್ತ ಅನ್ನವಾಗಿ ಅನ್ನಮಯ ಕೋಶಗಳನ್ನು ಅತ್ತ ಅನ್ನಾದವ ಅನ್ನಾದವಾಗಿ ಪ್ರಾಣ ಪ್ರಪಂಚಕಗಳನ್ನು ಮನೋಬುದ್ದಿಗಳನ್ನು ನಡೆಸುವ ಪ್ರಾಣಕ್ಕೆ ತಂಗಳು ಹಿತವಲ್ಲ ಆದ್ದರಿಂದ ಬೇರೆಯಾಗಿ ಹವಸಿನಂತೆ ಅನ್ನ ಮಾಡಿ ಅದಕ್ಕೆ ಉಪ್ಪು ತುಪ್ಪ ಮೊಸರು ಹಾಕಿ ಬಿಡಿಸು ಅವನು ಹೋಗಿ ಬರಲಿ ನಾವು ನೋಡಬಹುದು ನಿನ್ನನ್ನು ಬಾಯಿಂದ ಹಸುವನ್ನು ಹೊಟ್ಟೆ ಹಸಿದಾಗ ಮಾತನಾಡಿಸು ಏನು ಮಾಡಬೇಕಿದ್ದುದನ್ನು ಅದೇ ಹೇಳಿಕೊಡುವುದು ಎಂದನು ಅಂದಿನ ರಾತ್ರಿ ಆಚಾರ್ಯನು ಮಲಗಿದನು ಮಗನು ಮಲಗಿದ ಮೇಲೆ ಅವನ ಬಳಿ ಕುಳಿತು ರಕ್ಷೋಘ್ನ ಮಂತ್ರಗಳನ್ನು ಪಾರಾಯಣ ಮಾಡಿ ನಾಳೆ ದಿನ ಇವನು ಕಾವಲಿಗೆ ಹೋದಾಗ ಇವನಿಗೆ ಕೆಡಕೇನೂ ಆಗದಿರಲಿ ಎಲ್ಲವೂ ಒಳ್ಳೆಯದೇ ಆಗಲಿ ಎಂದು ಹೊರಕೆ ಹೊತ್ತನು ಮಗನಿಗೆ ಹೋಗಿಬಾರದೆಂದು ಏಕೆ ಹೇಳಿದೆ ಎಂದು ಆತನಿಗೆ ಚೋದ್ಯ ಅದು ಒಂದು ಅವನ ಪ್ರಭಾವವೇ ಇರಬಹುದು ಈಚೀಚೆಗೆ ಆತನಿಗೆ ಒಂದು ವಿಚಿತ್ರಾನುಭವವಾಗುತ್ತಿತ್ತು ಮಗನ ಜೊತೆಯಲ್ಲಿದ್ದರೆ ಕಾಮ್ಯನಿಸ್ಟಿಗಳ ವಿಚಾರಕ್ಕೆ ವಿಚಾರವೇ ಬಂದು ಅದಕ್ಕೆ ಬದಲಾಗಿ ಪಶುಯಜ್ಞಗಳ ವಿಚಾರವೂ ತಾನೇ ತಾನಾಗುವುದು ಆ ಯಜ್ಞಗಳ ಅರ್ಥವು ಯಜ್ಞ ಏನಾದರೂ ಇರಬಹುದು ಇರಬೇಕು ಪಶುಯಜ್ಞವೇನು ಯಜ್ಞ ಯಜ್ಞ ಇಲ್ಲವಲ್ಲ ಎಲ್ಲವೂ ಯಜ್ಞ ಯಜ್ಞವು ಇನ್ನೇನು ಅಂತರಾರ್ಥ ಉಳ್ಳದ್ದಾಗಿರಬೇಕು ಯೂಪಾದಿಗಳನ್ನು ಸ್ಥಾಪಿಸಿ ಯಜ್ಞ ಮಾಡುವ ಅಧಿಕಾರವುಳ್ಳ ಉಳ್ಳವರ ಮಾತಿರಲಿ ಆ ಅಧಿಕಾರವಿಲ್ಲದವರಿಗೂ ಈ ಯಜ್ಞ ಫಲವು ದೊರೆಯಲು ಏನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಿದರೆ ಈ ಯಜ್ಞವು ಬ್ರಹ್ಮಯಜ್ಞವಾಗುವುದು ಎಂದು ಹಲವು ವಿಚಿತ್ರ ಪ್ರಶ್ನೆಗಳು ತರಂಗ ತರಂಗವಾಗಿ ಬರುವವು ಆತನು ಹಲವು ಸಲ ಇದಕ್ಕೆ ಕಾರಣವೇನು ಎಂದು ಹುಡುಕಿ ನೋಡಿದನು ಜ್ಞಾತವಾಗಿ ಯಾವ ಕಾರಣವೂ ಗೊತ್ತಾಗಲಿಲ್ಲ ಸರಿ ಈತನ ಪ್ರಭಾವವೇ ಇರಬೇಕು ಇಲ್ಲವಾದರೆ ಹಾಗೇಕಾಗಬೇಕು ಎಂದು ಯೋಚಿಸಿದನು ಮಗನ ಸನ್ನಿಧಾನದಲ್ಲಿದ್ದಾಗ ಆ ಜಾತಿಯ ಪ್ರಶ್ನೆಗಳನ್ನು ನೆನೆಸಿಕೊಂಡರೂ ಬರವು ಹೀಗಾಗಿ ಅನ್ಯಾಯ ವ್ಯತಿರೇಕಗಳಿಂದ ಮಗನ ಪ್ರಭಾವವೇ ಇದಕ್ಕೆ ಕಾರಣವೆಂಬ ಸಿದ್ಧಾಂತಕ್ಕೆ ಬಂದಿದ್ದನು